ವಾಸುದೇವ ಶಾಸ್ತ್ರಿಗಳ ಶಿಷ್ಯವರ್ಗ ವಾಸುದೇವಶಾಸ್ತ್ರಿಗಳು ದೊಡ್ಡಪುಳ್ಳ ಬಳ್ಳಾಪುರದವರೆಂದು ಕೇಳಿದ್ದೇನೆ ಅವರಿಗೆ ಶ್ರೀಮನ್ ಮಹಾರಾಜರು ವಿದ್ಯಾನಿಧಿ ಎಂಬ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಮೈಸೂರಿನ ವಿದ್ಯಾನಿಧಿ ಶ್ರೇಣಿಯಲ್ಲಿ ಬಹುಶಃ ಅವರೇ ಪ್ರಥಮರು ಅವರಿಗೆ ಜಗನ್ಮಿಥ್ಯಾ ವಾಸುದೇವಶಾಸ್ತ್ರಿಗಳೆಂದು ಪ್ರಕಾ ಪ್ರಖ್ಯಾತಿ ಬಂದಿತ್ತು ಶೃಂಗೇರಿ ಜಗದ್ಗುರುಗಳ ಸನ್ನಿಧಿಯ ವಿದ್ವತ್ ಪರಿಷತ್ತಿನಲ್ಲಿ ವಾಕ್ಯಾರ್ಥ ನಡೆದಾಗ ವಾಸುದೇವಶಾಸ್ತ್ರಿಗಳವರು ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಎಂಬ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಜಗನ್ಮಿಥ್ಯಾವಾದವು ಪ್ರಮಾಣವತ್ತಾದದ್ದೆಂದು ಶ್ರುತಿಯುಕ್ತಿಗಳಿಂದ ಸಾಧಿಸಿದರು ಆಗ ಅವರು ತೋರಿದ ಪಾಂಡಿತ್ಯವನ್ನು ವಾಗ್ವೈಖರಿಯನ್ನು ಜಗದ್ಗುರುಗಳು ಮೆಚ್ಚಿಕೊಂಡು ಜಗನ್ಮಿಥ್ಯಾ ವಾಸುದೇವಶಾಸ್ತ್ರಿಗಳು ಎಂದು ಪ್ರಶಂಸೆ ಮಾಡಿದರಂತೆ ಶಿಷ್ಯ ಸಮುದಾಯ ವಾಸುದೇವ ಶಾಸ್ತ್ರಿಗಳು ತರ್ಕ ವ್ಯಾಕರಣ ಮೀಮಾಂಸಾ ಶಾಸ್ತ್ರಿಗಳಲ್ಲಿ ಅಪ್ರತಿಮರಾಗಿದ್ದರು ಬೆಂಗಳೂರಿನಲ್ಲಿ ಪ್ರಸಿದ್ಧರಾದ ಪಂಡಿತರಲ್ಲಿ ಬಹುಮಂದಿ ಅವರ ಶಿಷ್ಯರು ಅವರಲ್ಲಿ ಒಬ್ಬಿಬ್ಬರನ್ನು ಕಂಡು ಮಾತನಾಡಿದ ಭಾಗ್ಯ ನನಗೆ ದೊರೆತಿತ್ತು ಅವರಲ್ಲಿ ಮುಖ್ಯರು ಸಾಗ್ಯರೆ ನಾರಾಯಣ ಶಾಸ್ತ್ರಿಗಳು ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ದೊಡ್ಡಬೆಳೆ ನಾರಾಯಣ ಶಾಸ್ತ್ರಿಗಳು ಸೊಂಡೇಕೊಪ್ಪದ ವೆಂಕಟೇಶ ಶಾಸ್ತ್ರಿಗಳು ಬಹುಮಂದಿಯ ಹೆಸರುಗಳು ನನಗೆ ಈಗ ಮರೆತು ಹೋಗಿದೆ ವಾಸುದೇವಶಾಸ್ತ್ರಿಗಳ ಶಿಷ್ಯ ಸಮುದಾಯ ವಿಸ್ತಾರವಾದದ್ದು ದೊಡ್ಡ ಬೆಳೆ ನಾರಾಯಣ ಶಾಸ್ತ್ರಿಗಳು ದೊಡ್ಡ ನಾರಾಯಣ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದ್ದಾರೆ ಜೈಮಿನಿ ಭಾರತ ಮೊದಲಾದ ಕನ್ನಡ ಗ್ರಂಥಗಳಿಗೆ ಪ್ರತಿಪದ ಟೇಕಾ ತಾತ್ಪರ್ಯಗಳನ್ನು ರಚಿಸಿದ್ದಾರೆ ಭಗವದ್ಗೀತೆ ವಿವೇಕ ಚೂಡಾಮಣಿ ರಘುವಂಶ ಮುಂತಾದ ಸಂಸ್ಕೃತ ಗ್ರಂಥಗಳಿಗೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಪ್ರಕಟಿಸಿದ್ದಾರೆ ಕನ್ನಡದಲ್ಲಿ ದೇವರ ಸೇವೆ ಎಂಬ ಪುಸ್ತಕವನ್ನು ಹನುಮನ್ ಹನುಮನ್ ನಾಮೃತ ಎಂಬ ಭಜನೆಯ ಪುಸ್ತಕವನ್ನು ಇನ್ನು ಅನೇಕ ಸಣ್ಣ ಪುಸ್ತಕಗಳನ್ನು ಬರೆದಿದ್ದಾರೆ ಆ ಕಾಲದಲ್ಲಿ ಶುದ್ಧ ಬ್ರಹ್ಮ ಪರಾಪರಾಮ ಜಾತಿಯ ಭಜನೆಗಳು ಜನಪ್ರಿಯವಾಗಿದ್ದವು ಅದನ್ನನುಸರಿಸಿ ದೊಡ್ಡಬೆಲೆ ಶಾಸ್ತ್ರಿಗಳು ಶಿವಭಜನೆ ಹನುಮದ್ಭಜನೆ ಮದಲಾದ ದೇವತಾಭಜನೆಯ ಪುಸ್ತಕಗಳನ್ನು ಬರೆದಿದ್ದಾರೆ ದೊಡ್ಡವೆಲೆ ಶಾಸ್ತ್ರಿಗಳು ಒಳ್ಳೆಯ ವಾಗ್ಮಿ ವಾಕ್ಯಾರ್ಥದಲ್ಲಿ ಧೈರ್ಯಶಾಲಿ ನಾರಾಯಣ ಶಾಸ್ತ್ರಿಗಳವರು ಶ್ರೀ ಶಿವಗಂಗಾ ಸಂಸ್ಥಾನದ ಆಶ್ರಯದಲ್ಲಿ ಶಾರದಾ ಎಂಬ ಮಾಸಪತ್ರಿಕೆಯನ್ನು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 ದೇವನಗುಂದಿ ನಾರಾಯಣ ಶಾಸ್ತ್ರಿಗಳವರಲ್ಲಿ ನಾನು ಕೊಂಚಕಾಲ ತರ್ಕಶಾಸ್ತ್ರ ಪಾಠ ಮಾಡುತ್ತಿದ್ದೆ ಅವರಿಗೆ ಅನುಪತ್ತಿ ಹೆಚ್ಚಾಗಿದ್ದದ್ದು ನನ್ನ ತಿಳಿವಳಿಕೆಗೆ ಬಂದಿತು ನಾನು ಅರಮನೆಯ ಕಂಟ್ರೋಲರ್ ಬಿ ರಾಮಕೃಷ್ಣರಾಯರಿಗೆ ಈ ವಿದ್ವಾಂಸರ ಸಂಗತಿಯನ್ನು ತಿಳಿಸಿ ಪತ್ರ ಬರೆದೆ ನಾಲ್ಕೈದು ತಿಂಗಳು ಕಳೆಯಿತು ಯಾವ ಉತ್ತರವೂ ಬರಲಿಲ್ಲ ಒಂದು ದಿನ ಮಧ್ಯಾಹ್ನ ನಾನು ಗುಂಡೋಪನ್ ಬೀದಿಯಲ್ಲಿ ಕರ್ನಾಟಕ ಪತ್ರಿಕೆಯ ಕಾರ್ಯಾಲಯದಲ್ಲಿ ಏನೋ ಕೆಲಸ ಮಾಡುತ್ತಾ ಕುಳಿತಿದ್ದೆ ಅಲ್ಲಿಗೆ ದೇವನಗೊಂದಿ ಗೊಂದಿ ದಯ ಮಾಡಿಸಿದರು ಕೈಯಲ್ಲಿ ಒಂದು ಲಕೋಟೆ ಹಿಡಿದು ನಿಂತಿದ್ದರು ನಾನು ಹೇಳಿದೆ ಕೊಡಬಹುದಲ್ಲ ತೆಲುಗಿನಲ್ಲಿ ನೀವು ನನಗಿಂತ ಚಿಕ್ಕವರು ನಾನು ನಿಮಗೆ ನಮಸ್ಕಾರ ಮಾಡಬೇಕೆಂದೆನಿಸುತ್ತದೆ ಅವರ ಮುಖ ಆಗ ಧೈನ್ಯವನ್ನು ತಾಳಿತ್ತು ಕಣ್ಣಿನಲ್ಲಿ ನೀರು ಬರುವಂತಿತ್ತು ನಾನು ಅವರ ನಮಸ್ಕಾರ ಪ್ರಯತ್ನವನ್ನು ತಡೆದು ಕೇಳಿದೆ ಏನು ಸಮಾಚಾರ ಅವರು ಲಕೋಟೆ ನನ್ನ ಕೈಯಲ್ಲಿಟ್ಟು ನೋಡ ಹೇಳಿದರು ಅದರಲ್ಲಿ ಅರಮನೆಯಿಂದ ಒಂದು ಕಾಗದ ಬಂದ ಕಾಗದವಿತ್ತು ವಿದ್ವಾನ್ ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳವರನ್ನು ವಿದ್ವಾಂಸರನ್ನಾಗಿ ನಿಯಮಿಸಿದೆ ನಾನು ರಾಮಕೃಷ್ಣ ರಾಯರನ್ನು ಮನಸ ವಂದಿಸಿ ಕೇಳಿದೆ ನಿಮಗೆ ಇದರಿಂದ ಏನು ಪ್ರಯೋಜನ ತಿಂಗಳಿಗೆ ತಿಂಗಳು ತಿಂಗಳಿಗೆ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 ಅವರು ಮೊಣಕಾಲ ಮೇಲೆ ಕೈಯಿಟ್ಟು ಕೈಯಲ್ಲಿ ತಲೆಯಿಟ್ಟು ಚಿಂತಾಕ್ರಾಂತರಾಗಿ ಕುಳಿತಿದ್ದರು ತಲೆ ಎತ್ತಿ ನನ್ನ ಕಡೆ ನೋಡಲಿಲ್ಲ ಅವರು ಯಾವಾಗಲೂ ನನ್ನನ್ನು ಕಂಡ ಕೂಡಲೇ ಬಾಪ ಎನ್ನುತ್ತಿದ್ದರು ಆ ನಾನು ಅಲ್ಲಿ ಹೋಗಿದ್ದದ್ದೇ ಅವರಿಗೆ ತಿಳಿಯಲಿಲ್ಲ ಅವರ ಮನಸ್ಸು ಎಲ್ಲಿಯೋ ಇತ್ತು ನಾನು ಒಂದೆರಡು ನಿಮಿಷ ನೋಡಿ ಬಳಿಕ ಶಾಸ್ತ್ರಿಗಳೇ ಏನು ತಲೆನೋವೆ ಎಂದು ಕೇಳಿದೆ ಅವರು ಆಗ ತಲೆ ಎತ್ತಿ ನನ್ನ ಕಡೆ ನೋಡಿ ಕೊಂಚನಕ್ಕು ನಕ್ಕು ಹೌದಪ್ಪ ತಲೆನೋವು ಈ ನನಗೆ ಬಂದಿದೆ ನಾಳೆ ನಿನಗೂ ಕಾದಿದೆ ಎಂದರು ಅದೇನು ಹಾಗೆನ್ನುತ್ತೀನಿ ಎಂದು ನಾನು ಕೇಳಿದೆ ಅವರು ಹೇಳಿದರು ನಾನು ವಾಸುದೇವಶಾಸ್ತ್ರಿಗಳವರಲ್ಲಿ ಹನ್ನೆರಡು ವರ್ಷ ತರ್ಕಪಾಠ ಮಾಡಿದೆ ಅದರ ಫಲ ಈ ತಲೆನೋವು ನಾಳಿದ್ದು ನನ್ನ ತೀರ್ಥರೂಪರ ಶ್ರಾದ್ದ ಅದಕ್ಕೆ ಬೇಕಾದ ಸಾಮಗ್ರಿಗೆ ಏನು ಮಾಡಬೇಕು ಎಂದು ಚಿಂತೆ ಮಾಡುತ್ತಿದ್ದೇನೆ ನನಗೆ ಸಾಲ ಕೊಡುತ್ತಿದ್ದ ಅಂಗಡಿಯವರು ಎಷ್ಟು ಕೊಡಬಹುದೋ ಅಷ್ಟನ್ನು ನನಗೆ ಕೊಟ್ಟು ಮುಗಿಸಿದ್ದಾರೆ ಇನ್ನು ಅವರನ್ನು ಸಾಲ ಕೇಳುವ ಹಾಗಿಲ್ಲ ಈಗ ಎಲ್ಲಿಗೆ ಹೋಗಬೇಕು ಎಂಬುದು ಯೋಚನೆ ತರ್ಕಕ್ಕೆ ಬದಲಾಗಿ ಒಂದು ಗುಮಾಸ್ತೆ ಕೆಲಸಕ್ಕೋ ಸ್ಕೂಲ್ ಮೇಸ್ಟರ ಕೆಲಸಕ್ಕೂ ಸೇರಿಕೊಂಡಿದ್ದರೆ ಇಷ್ಟು ತಲೆನೋವು ಬರುತ್ತಿರಲಿಲ್ಲ ಇದನ್ನು ನೀನು ಈಗಲಾದರೂ ತಿಳಿದುಕೋ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ ಮಗು ಸತ್ತಿತು ಅದರ ತೊಟ್ಟಿಲು ಬಟ್ಟೆಯ ವಾಸನೆ ಉಳಿಯಿತು ಶಾಸ್ತ್ರಯನ ಮುಗಿತ್ತು ತಲೆನೋವು ಉಳಿಯಿತು ನನ್ನ ಪಾಡು ಅಷ್ಟೇ ಈಗ ಈ ಅರಮನೆಯ ಸಂಬಳವನ್ನು ನನಗೆ ನೀವು ಕೊಡಿಸಿದ್ದರಿಂದ ಒಪ್ಪತ್ತಿನ ಗಂಜಿಯಾದರೂ ನನಗೆ ಖಂಡಿತವಾಯಿತು ಇದಕ್ಕಾಗಿ ಪರಮೇಶ್ವರನಿಗೆ ಸಹಸ್ರ ನಮಸ್ಕಾರ ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ತುಂಬಾ ಮರ್ಯಾದಸ್ಥರು ಆಚರಣೆಷ್ಠರು ಗಟ್ಟಿಯಾಗಿ ಮಾತನಾಡುವವರಲ್ಲ ನಾನು ಅವರನ್ನು ಕೊಂಚ ಲಘುವಾಗಿ ಹಾಸ್ಯ ಮಾಡುತ್ತಿದ್ದುದುಂಟು ತಾರ್ಕಿಕರು ವಾಚಾಳಿಗಳು ಬಾಯಿ ಬಡುಕರು ಅವರ ಕೀರ್ತಿ ಹೀಗಿರುವಾಗ ತರ್ಕಶಾಸ್ತ್ರ ಪಾರಂಗತರಾಗಿರುವ ನೀವು ಹೇಗೆ ಸಭ್ಯರಾಗಿದ್ದೀರಲ್ಲ ವಿದ್ಯಾನಿಧಿ ವಾಸುದೇವಶಾಸ್ತ್ರಿಗಳ ಮನೆ ದೊಡ್ಡದು ಗುಂಡೋಪೀತಿಯಿಂದ ಹಳೇ ತೆರಗುಪೇಟೆಯವರೆಗೂ ಇತ್ತು ಅಲ್ಲಿ ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ವಾಸುದೇವಶಾಸ್ತ್ರಿಗಳು ಭೋಜನ ಮಾಡಿಸಿ ವಿದ್ಯಾದಾನ ಮಾಡುತ್ತಿದ್ದರು ಸಾಮಾನ್ಯವಾಗಿ ಅವರು ತರ್ಕ ವ್ಯಾಕರಣ ಪೂರ್ವ ಮೀಮಾಂಶ ಮೀಮಾಂಸಾ ಉತ್ತರ ಮೀಮಾಂಸಾ ಜ್ಯೋತಿಷ್ಯ ಈ ಶಾಸ್ತ್ರಿಗಳನ್ನು ಪಾಠ ಹೇಳುತ್ತಿದ್ದರು ಅವರಲ್ಲಿ ಶಿಷ್ಯರಾಗಿದ್ದವರೆಲ್ಲ ಒಳ್ಳೆಯ ಪಂಡಿತರೆಂದು ಹೆಸರುವಾಸಿಯಾದವರು ವಾಸುದೇವ ಶಾಸ್ತ್ರಿಗಳು ವೆಲನಾಡು ಎಂಬ ಪಂಗಡಕ್ಕೆ ಸೇರಿದವರು ಅವರ ಬಂಧುಗಳಲ್ಲಿ ಪ್ರಸಿದ್ಧ ಮುದ್ರಣಾಲಯ ಪ್ರಕಟಣಾಲಯಗಳ ಸ್ವತ್ತುಗಾರರಾದ ವಿಬಿ ಸುಬ್ಬಯ್ಯನವರು ಮುಖ್ಯರು ಈಗಲೂ ವಿ ಸುಬ್ಬಯ್ಯ ಆ್ಯಂಡ್ ಸನ್ಸ್ ಎಂಬ ಸಂಸ್ಥೆ ಅಭಿವೃದ್ಧಿ ಸ್ಥಿತಿಯಲ್ಲಿದೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವಾಸುದೇವ ಶಾಸ್ತ್ರಿಗಳ ಭಾವಮೈದ ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇವರು ಜ್ಯೋತಿಷ ಶಾಸ್ತ್ರದಲ್ಲಿ ಮಹಾಪ ಇವರು ಸಿದ್ದರಾಮ ಪುರಾಣ ಮೊದಲಾದ ಕನ್ನಡ ಗ್ರಂಥಗಳಿಗೆ ಟೀಕಾ ತಾತ್ಪರ್ಯಗಳನ್ನು ಬರೆದಿದ್ದಾರೆ ಶೃಂಗೇರಿ ಮಠದ ಆಶ್ರಯದಲ್ಲಿ ಪಂಚಾಂಗ ಪ್ರಕಟಣೆ ಮಾಡುತ್ತಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಉಪನಿಷತ್ ಸಾರವೆಂಬ ಅನುವಾದ ಗ್ರಂಥವನ್ನು ಬರೆದಿದ್ದಾರೆ ಉಪನಿಷತ್ತುಗಳ ಮತ್ತು ಬ್ರಹ್ಮಸೂತ್ರಗಳ ತಾತ್ಪರ್ಯವನ್ನು ಸಂಗ್ರಹವಾಗಿ ಹೇಳಿದ್ದಾರೆ ಗರಣಿ ವಯ್ಯಾಕರಣಿ ಕೃಷ್ಣಾಚಾರ್ಯರು ಇವರಿಗೆ ಅತ್ಯಂತ ಸ್ನೇಹಿತರು ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಮಕ್ಕಳೇ ಮಹಾಮಹೋಪಾಧ್ಯಾಯ ಶಿವಶಂಕರ ಶಾಸ್ತ್ರಿಗಳು ಇವರು ತಮ್ಮ ತಂದೆಯಂತೆ ನಾನಾ ಶಾಸ್ತ್ರವೇತರು ಮತ್ತು ಸಂಸ್ಕೃತ ಕನ್ನಡಗಳೆರಡರಲ್ಲೂ ಮಹಾಪಂಡಿತರು ಶಿವಶಂಕರ ಶಾಸ್ತ್ರಿಗಳು ಶಿವಶಂಕರ ಶಾಸ್ತ್ರಿಗಳವರು ಬಿಜಾಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗ ಇವರು ತಮ್ಮ ಅಧ್ಯಕ್ಷ ಭಾಷಣವನ್ನೆಲ್ಲ ಪದ್ಯ ರೂಪದಲ್ಲಿ ಮಾಡಿದರೆಂದು ನನ್ನ ಜ್ಞಾಪಕ ಅವರು ಯಾವ ಅಕ್ಷರದಿಂದ ಬೇಕಾದರೂ ಪ್ರಾರಂಭ ಮಾಡಿ ಕಂದವನ್ನೋ ವೃತ್ತವನ್ನೋ ಬೇರೆ ರೂಪದ ಪದ್ಯವನ್ನು ಲೀಲಾಲ ಲೀಲಾಜಾಲವಾಗಿ ಕಟ್ಟಬಲ್ಲವರಾಗಿದ್ದರು ಅವರ ಪ್ರಯೋಗಗಳು ವ್ಯಾಕರಣ ಶುದ್ಧವಾಗಿರುತ್ತಿದ್ದವು ಶಾಸ್ತ್ರ ಸಮ್ಮತವಾಗಿರುತ್ತಿದ್ದವು ಆದರೆ ಶಾಸ್ತ್ರ ಪರಿಚಯವಿಲ್ಲದವರಿಗೆ ಕೊಂಚ ಕಷ್ಟ ಚಿನ್ಮಯ ರೂಪನೀಶನ ಸಲೇ ರಾಜಿಸ ಚಿತ್ತದೋಳ್ ಸನ್ಮತಿ ಸದ್ವಿಧೇಯ ಶಿವಶಂಕರ ಶರ್ಮನಿನಾದು ಬುದ್ಧಿ ವಾಸಿಯ ತೆಲ್ಲಿದನೋಧಿ ಶಿವಶಂಕರ ಶಾಸ್ತ್ರಿಗಳು ಇನ್ನೊಂದು ಪ್ರಯತ್ನ ಮಾಡಿದ್ದರು ವೆಂಕಟೇಶ ಸಹಸ್ರನಾಮ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 ಪುಕ್ ಕಾಗದದಲ್ಲಿ ಅಂದವಾಗಿ ಮುದ್ರಣ ಮಾಡಿಸಿದರು ಪದ್ಯಗಳ ಜೊತೆಗೆ ಅಲ್ಲಲ್ಲಿ ಆ ದೇವತಾ ಮೂರ್ತಿಗಳ ಚಿತ್ರಗಳು ಇದ್ದವು ನಾನು ಅದನ್ನು ನೋಡಿದ್ದೆ ಕೆಲಸ ನಡೆಯುತ್ತಿದ್ದಾಗ ಹಬ್ಬಬ್ಬ ಎನಿಸಿತು ಆ ಪಾಂಡಿತ್ಯ ಆ ಧೋರಣೆ ಆ ಎದೆಗಾರಿಕೆ ಮತ್ತು ಆ ಇದನ್ನು ನಾನು ಇನ್ನೆಲ್ಲಿಯೂ ಕಂಡವನಲ್ಲ ಉಪನ್ಯಾಸಕ್ಕೆ ಕುಳಿತರು ಶಾಸ್ತ್ರಿಗಳು ಹಾಗೆಯೇ ಅದ್ಭುತವಾದ ವಾಕ್ಪಟುತ್ವ ಶಾಸ್ತ್ರಿಗಳು ದೈವಜ್ಞರು ಮಂತ್ರತಂತ್ರಶಾಸ್ತ್ರಗಳ ಮರ್ಮವನ್ನರಿತವರು ಸುಬ್ರಹ್ಮಣ್ಯೋಪಾಸಕರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಎಂಎ ಡಿಗ್ರಿ ಪಡೆಯುವುದಕ್ಕಾಗಿ ವ್ಯಾಸಂಗ ಮಾಡಲು ಮದರಾಸಿನಲ್ಲಿ ಕೆಲವು ತಿಂಗಳು ವಾಸವಾಗಿದ್ದರು ವೆಂಕಟನಾರಾಯಣಪ್ಪನವರದು ಮಹಾನ್ ಓದಿ ಪಾಸು ಮಾಡುವ ಗೀಳಿನಲ್ಲಿ ಆಹಾರ ನಿದ್ರೆಗಳನ್ನು ಮೊಟಕು ಮಾಡಿದ್ದರು ಓದು ಬರವಣಿಗೆ ಲೆಕ್ಕ ಈ ತಪಶ್ಚರ್ಯೆಯಲ್ಲಿ ಅವರಿಗೆ ಕಾಯಿಲೆ ಬಂದಿತು ಎಷ್ಟೋ ವೇಳೆ ಪ್ರೆಗ್ನೆ ತಪ್ಪಿರುತ್ತಿದ್ದಂತೆ ಆ ಕಾಲದಲ್ಲಿ ವೆಂಕಟನಾರಾಯಣಪ್ಪನವರ ಮನೆ ಬೆಂಗಳೂರಿನ ಅಲಸೂರುಪೇಟೆಯಲ್ಲಿ ವಿ ವಿಬಿ ಸುಬ್ಬಯ್ಯನವರ ಮನೆಯ ಸಮೀಪದಲ್ಲಿತ್ತಂತೆ ವೆಂಕಟನಾರಾಯಣಪ್ಪನವರ ಮನೆಯವರು ಗಾಬರಿಪಟ್ಟು ಸುಬ್ಬಯ್ಯನವರಿಗೆ ಹೇಳಲಾಗಿ ಅವರು ಶಿವಶಂಕರ ಶಾಸ್ತ್ರಿಗಳಿಗೆ ವರ್ತಮಾನ ಕೊಟ್ಟರಂತೆ ಆಗ ಶಿವಶಂಕರ ಶಾಸ್ತ್ರಿಗಳು ವಿಭೂತಿ ಕುಂಕುಮಗಳನ್ನು ಬಿಲ್ವಾಕ್ಷತೆಗಳನ್ನು ಕೊಟ್ಟು ವಾಸಿ ಮಾಡಿದರಂತೆ ಶಿವಶಂಕರ ಶಾಸಿಗಳವರು ಕಡೆಕಡೆಯ ದಿನಗಳಲ್ಲಿ ಬೆಂಗಳೂರಿನ ಮೌಂಟ್ ಜಾಯ್ ಗುಡ್ಡದ ಮೇಲಿರುವ ಶ್ರೀ ಕುಮಾರಸ್ವಾಮಿ ದೇವಾಲಯವನ್ನು ಸರಕಾರದಿಂದ ತಮ್ಮ ಯಜಮಾನ್ಯಕ್ಕೆ ಪಡೆದುಕೊಂಡು ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸುತ್ತಾ ಭಕ್ತರನ್ನು ಅನುಗ್ರಹಿಸುತ್ತಿದ್ದರು ಅವರೇ ಹೊಸದಾಗಿ ಒಂದು ಅಷ್ಟಭುಜ ಗಣಪತಿ ಮೂರ್ತಿಯನ್ನು ಸ್ಥಾಪನೆ ಮಾಡಿಸಿದರು ಅಂದು ನಾನು ಹೋಗಿದ್ದೆ ಆ ಗುಡ್ಡಕ್ಕೆ ಅವರಿಂದ ಕಳೆಬಂತು ಪ್ರತ್ಯಕ್ಷಾದ್ಭುತ ಷಣ್ಮುಖ ಮೃತ್ಯುಂಜಯ ಶ್ರೀ ಕುಮಾರಗಿರಿಶೃಂಗು ಭಕ್ತ್ಯಾಪ್ರಣಮತ ಶಿವಲಿಂಗಂ ಕ್ರೂರಗೃಹ ಪೀಡಿತರು ಭೂತಚೇಷ್ಟೆಯಿಂದ ಬಾಧೆ ಪಡುವವರು ಜ್ವರಾಪಸ್ಮಾರ ಕುಷ್ಠಾದಿಗಳಿಂದ ನೊಂದವರು ಈ ಕುಮಾರಸ್ವಾಮಿ ಶೈಲಕ್ಕೆ ಬಂದು ಶಾಸ್ತ್ರಿಗಳವರಿಂದ ಮಂತ್ರತಂತ್ರ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು